ಸೂರ್ಯ ಚಂದ್ರ ಶತರೂಪಾದೇವಿ ನಾರದರು ಭಗು ಅಗ್ನಿ ಪ್ರಸೂತಿಗಳು ಇವರ ವಿವರನ್ನು ನಿರ್ತಿ ಗುಣದ್ವಯಗಳಿಮ್ ಕಡಿಮೆ ಪ್ರವಾಹಗೆ ಇನ ಶಶಾಂಕ ಯಮಸ್ವಯಂಭೂ ಮನು ಮಡದಿ ಶತರೂಪ ನಾಲ್ವರು ಪಾದ ಮನದಿ ನೀಚ ಪದಾರ್ಥ ನಾರದ ಮುನಿಗೆ ಅಗ್ನಿ ಪ್ರಸೂತಿಗಳೆನಿಸುವರು ಪಾದಾರ್ಧ ಗುಣದಿಂದ ಅದಮರಹುದೆಂದು ಗುಣಗಳಿಂದ ಕಡಿಮೆ ಪ್ರವಾಹಿಯ ಪ್ರವಾಗಿಂತ ಇನ್ನ ಅಂದರೆ ಸೂರ್ಯ ಶಶಾಂಕ ಅಂದರೆ ಚಂದ್ರ ಯಮದೇವರು ಸ್ವಯಂಭೂ ಮನವಿನ ಮಡ ಮಡದಿ ಅಂತ ಹೇಳಿದರೆ ಶತರೂಪಾದೇವಿ ಸ್ವಯಂಭೂ ಮನವಿನ ಪತ್ನಿಯಾಗಿರ್ತಕ್ಕಂಥ ಶತರೂಪಾದೇವಿ ಈ ನಾಲ್ಕು ಜನ ತಾರತಮ್ಯದಲ್ಲಿ ಕಡಿಮೆ ಸೂರ್ಯ ಚಂದ್ರ ಶತರೂಪಾದೇವಿ ಇವರಿಗಿಂತ ಪಾದ ಪಾದಾರ್ಧ ಪಾದ ಅಂದರೆ ಕಾಲುಭಾಗ ಪಾದಾರ್ಧ ಅಂದರೆ ಆ ಕಾಲು ಭಾಗದಲ್ಲಿ ಮತ್ತೆ ಅರ್ಧ ಅಂದರೆ ಎಂಟನೇ ಒಂದು ಅಂಶ ಒನ್ ಡಿವೈಡೆಡ್ ಬೈ ಏಟ್ ಒಟ್ಟು ಎಂಟನೇ ಮೂರಂಶದಷ್ಟು ಗುಣ ವನಧಿ ಅಂದರೆ ವರುಣ ಅವನು ನೀಚ ತಾರತಮ್ಯದಲ್ಲಿ ಕಡಿಮೆ ವರುಣನಿಗಿಂತ ಪದಾರ್ಧ ಅಂದರೆ ಎಂಟನೇ ಒಂದಂಶದಷ್ಟು ನಾರದನು ಕಡಿಮೆ ನಾರದ ಋಷಿಗಳಿಗೆ ಭೃಗು ಅಗ್ನಿ ಪ್ರಸೂತಿ ಈ ಮೂರು ಜನ ಪದಾರ್ಧ ಅಂದರೆ ಎಂಟನೇ ಒಂದಂಶದಷ್ಟು ತಾರತಮ್ಯದಿಂದ ಕಡಿಮೆ ಅದರಿಂದ ಪ್ರವಾಹವಾಯಿ ದೇವರಿಗಿಂತ ಸೂರ್ಯ ಚಂದ್ರ ಯಮ ಮತ್ತು ಸ್ವಯಂಭೂ ಮನುವಿನ ಪತ್ನಿ ಶತರೂಪಾದೇವಿನ ನಾಲ್ಕು ಜನ ತಾರತಮ್ಯದಲ್ಲಿ ಕಡಿಮೆ ಇವರಿಗಿಂತ ಮುಖಾಲು ಗುಣ ವರುಣ ಕಡಿಮೆ ವರುಣನಿಗಿಂತ ದೇವಮುನಿ ನಾರದ ಅರ್ಧ ಪಾದ ಗುಣ ಕಡಿಮೆ ನಾರದ ಮುನಿಗಳಿಗಿಂತ ಭೃಗುಮುನಿ ಅಗ್ನಿ ದಕ್ಷಪ್ರ ಪತ್ನಿ ಪ್ರಸೂತಿದೇವಿ ಈ ಮೂವರು ಕೂಡ ಪದಾರ್ಧ ಗುಣದಿಂದ ಕಡಿಮೆ ಇಲ್ಲಿ ಸೂರ್ಯ ಅಂದರೆ ಈನಾಂದರೆ ಸೂರ್ಯ ಅಲ್ಲಿ ವಿವಸ್ವಾನ್ ನಾಮಕ ಸೂರ್ಯ ಶಶಾಂಕ ಅಂದರೆ ಚಂದ್ರ ದಿಕ್ಪಾಲಕನಾದ ಯಮಧರ್ಮದೇವ ದಕ್ಷಿಣ ದಿಕ್ಕಿಗೆ ಶತ್ರುಪಾದೇವಿ ಈ ನಾಲ್ಕು ಮಂದಿ ಸಜಾತಿಯ ಗುಣಗಳಿಂದ ಸಮಾನ ಕಕ್ಷೆಯಲ್ಲಿ ಪರಿಗಣನೆ ಆದರೆ ಪ್ರವಾಹವಾಯುವಿಗಿಂತ ಎರಡು ವಿಜಾತಿಯ ಗುಣಗಳಿಂದ ಕಡಿಮೆ ಗುಣದ್ವಯದಿ ಕಡಿಮೆ ವನದಿ ಅಂದರೆ ಸಮುದ್ರ ಇಲ್ಲಿ ಸಾಂಕೇತಿಕವಾಗಿ ಸಮುದ್ರ ರಾಜ ವರ್ಣನನ್ನು ತಗೋಬೇಕು ಈ ವರುಣ ಮೇಲಿನ ನಾಲ್ಕು ಜನಕ್ಕಿಂತ ಪಾದ ಪಾದ ಕಡಿಮೆ ಪಾದ ಅಂದರೆ ಕಾಲು ಭಾಗ ಅದರಲ್ಲಿ ಪಾದ ಅರ್ಥ ಅಂದರೆ ಕಾಲು ಅರ್ಥ ಅಂದರೆ ಎಂಟನೇ ವನಭಾಗ ಅಂದರೆ ಸಮುದ್ರ ರಾಜನಾದ ವರುಣ ಸೂರ್ಯ ಚಂದ್ರ ಯಮ ಮತ್ತು ಶತರೂಪಾದೇವಿ ನಾಲ್ಕು ಜನಕ್ಕಿಂತ ಎಂಟನೆಯ ಮೂರು ಭಾಗದಷ್ಟು ವಿಜಾತಿಯ ಗುಣಗಳಿಂದ ಅಧಮ ವರುಣ ರಸೇಂದ್ರಿಯ ರಸನೇಂದ್ರಿಯಕ್ಕೆ ಅಭಿಮಾನಿ ಮತ್ತು ತತ್ವಾಭಿಮಾನಿ ದೇವ ನಾರದರು ವರುಣನಿಗಿಂತ ಪದಾರ್ಥ ಕಡಿಮೆ ಕಾಲು ಭಾಗದಲ್ಲಿ ಅರ್ಥ ಅಂತ ಒನ್ ಡಿವೈಡೆಡ್ ಬೈ ಏಟ್ ಭೃಗು ಋಷಿಗಳು ಅಗ್ನಿದೇವರು ತೇಜಾಭಿಮಾನಿ ಮತ್ತು ದಕ್ಷ ಪ್ರಜಾಪತಿ ಪ್ರಸೂತಿ ದೇವಿ ಈ ಮೂವರು ಸಮಾನ ಕಕ್ಷೆಯಲ್ಲಿ ಬರ್ತಾರೆ ಆದರೆ ನಾರದ ಮುನಿಗಳಿಗಿಂತ ಪಾದಾರ್ಧ ಗುಣದಿಂದ ಅಧಮರು ಅಂದರೆ ಎಂಟನೇ ಒಂದು ಭಾಗ ಕಡಿಮೆ ಅದರಿಂದ ಸೂರ್ಯ ಚಂದ್ರ ಯಮ ಶತರೂಪಾದೇವಿ ಪ್ರವಾಹವಾಯುವಿಗಿಂತ ಎರಡು ಗುಣ ಕಡಿಮೆ ವರುಣ ನಾಲ್ವರಿಗಿಂತ ಎಂಟನೇ ಮೂರು ಭಾಗ ಕಡಿಮೆ ಪಾದ ಪಾದಾರ್ಧ ನಾರದ ವರುಣನಿಗಿಂತ ಎಂಟನೇ ಒಂದು ಭಾಗ ಕಡಿಮೆ ಪಾದಾರ್ಧ ಮೃಗು ಅಗ್ನಿ ಪ್ರಸೂತಿ ಮೂವರು ನಾರದನೇಗಿಂತ ಎಂಟನೇ ಒಂದು ಭಾಗ ಕಡಿಮೆ ಪದಾರ್ಥ ಅಂತ ಚಿಂತನೆ ಮಾಡಬೇಕು